ಪರಮಾತ್ಮನ ನಾಮಸ್ಮರಣೆಗೆ ದೇಶ ಕಾಲ ಅವಸ್ಥೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧಗಳಿಲ್ಲ ಸರ್ವಾವಸ್ಥೆಗಳಲ್ಲಿ ನಾಮಸ್ಮರಣೆ ಅನ್ನೋದು ವಿಹಿತ ಅಂತ ತಿಳಿಸ್ತಾರೆ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮನೆಯೊಳು ಕೆಲಸಗಳ ಮಾಡುತ್ತಲೇ ಮೈದೊಳೆಯುವಾಗ ಮೆಲುವಾಗ ಕಲುಷದೂರನ ಸಕಲಟಾಗಿಲಿ ತಿಳಿಯ ತತ್ತನ್ನಾಮರೂಪವ ಬಳಿಯಲಿಪ್ಪನು ಒಂದರ ಕ್ಷಣ ಬಿಟ್ಟಗಲನವರ ಯಾರು ನಿತ್ಯ ನಿರಂತರವಾಗಿ ಮಲವಾಗ ಏಳುವಾಗ ಮಾತನಾಡುವಾಗ ಮನೆ ಕೆಲಸಗಳನ್ನು ಮಾಡುವಾಗ ಸ್ನಾನ ಮಾಡುವಾಗ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನ ಆಯಾ ನಾಮ ರೂಪಗಳನ್ನು ಸರ್ವತ್ರ ಸ್ಮರಣೆಯನ್ನು ಮಾಡ್ತಾ ಇರ್ತಾನೋ ಅಂತಹ ಭಕ್ತನನ್ನು ಪರಮಾತ್ಮ ಎಂದೂ ಬಿಟ್ಟಗಲೋದಿಲ್ಲ ಪಾಪಿಗಳ ಜೊತೆಗೂ ಪರಮಾತ್ಮ ಇದ್ದೇ ಇರ್ತಾನೆ ಅಂದರೆ ಪಾಪಿಗಳ ಜೊತೆಗೆ ಇದ್ದರೂ ಕೂಡ ಇರುವಿಕೆಯ ಜ್ಞಾನವನ್ನು ಉಂಟು ಮಾಡೋದಿಲ್ಲ ಅದೇ ಭಕ್ತನಿಗೆ ತನ್ನ ಇರುವಿಕೆಯ ಪರಿಚಯವನ್ನು ಮಾಡಿಕೊಡ್ತಾನೆ ಮತ್ತು ಹೆಚ್ಚೆಚ್ಚಾಗಿ ಭಕ್ತಿಯಿಂದ ಸ್ತೋತ್ರ ಮಾಡುವಂತೆ ಅನುಗ್ರಹ ಮಾಡ್ತಾನೆ ಜೀವ ಪರಮಾತ್ಮ ನಿತ್ಯಿಗಳು ಸಾತ್ವಿಕರಲ್ಲೂ ಈ ನಿತ್ಯನೇ ತಾಮಸರಲ್ಲೂ ನಿತ್ಯವಿಯೋಗಿತ್ವನೇ ರಾಜಸರಲ್ಲೂ ನಿತ್ಯವಿಯೋಗಿತ್ವನೇ ಆದ್ದರಿಂದ ಜೀವ ಮತ್ತು ಪರಮಾತ್ಮನಿಗೆ ಎಂದೂ ವಿಯೋಗ ಇಲ್ಲ ಆದ್ದರಿಂದ ಈ ರೀತಿಯಾಗಿ ಭಗವಂತನ ಅನಂತರ ನಾಮ ರೂಪ ಗುಣ ಇವುಗಳನ್ನು ಸ್ಮರಣೆ ಮಾಡಿ ಸರ್ವತ್ರ ಸ್ಮರಣೆ ಮಾಡಿದಾಗ ಅವನ ಬಳಿಯಲ್ಲೇ ಇರ್ತಾನೆ ಅಂತ ಅರ್ಥ ಉಳಿದವ್ರ ಹತ್ರ ಇರೋಲ್ಲ ಅಂತ ಅರ್ಥ ಅಲ್ಲ ಅವನು ತನ್ನ ಇರುವಿಕೆಯ ಜ್ಞಾನವನ್ನು ಉಂಟುಮಾಡತಾನೆ ಹಾಗೆ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಸದಾ ರಕ್ಷಕನಾಗಿರ್ತಾನೆ ಒಂದರ ಗಳಿಗೆ ಬಿಟ್ಟಾಗಲ್ಲ ಪರಮಾತ್ಮ ಸರ್ವತ್ರ ಸ್ಮರಣೆಯವನ ಪರಮಾನುಗ್ರಹಕ್ಕೆ ಕಾರಣವಾಗಿ ಸರ್ವವಿಧ ರಕ್ಷಣೆಯನ್ನು ಕೂಡ ಒದಗಿಸತ್ತೆ ಅಂತ ಅರ್ಥ ಪರಮಾತ್ಮನ ಸ್ಮರಣೆಯಿಂದ ಎಚ್ಚರಗೊಳ್ಳೋದ್ರೊಂದಿಗೆ ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನನ್ನು ಸ್ಮರಣೆ ಮಾಡಬೇಕು ಕೊನೆಗೆ ಮಲಗುವಾಗಲೂ ಸಹ ಅವನನ್ನು ತಪ್ಪದೇ ಸ್ಮರಣೆ ಮಾಡಬೇಕು ಅಂತ ಸ್ಮೃತ್ವಾ ವಿಷ್ಣು ಸಮತ್ತಾಯ ಇತ್ಯಾದಿ ಹೀಗೆ ಮಲಗುವಾಗ ಏಳುವಾಗ ಕುಳಿತು ಮಾತನಾಡುವ ಸಂದರ್ಭದಲ್ಲಿ ಎಲ್ಲ ಕಾಲದಲ್ಲೂ ಎಲ್ಲ ಕಾರ್ಯವೂ ನಡೆಯೋದೇ ಅವನಿಂದ ನಾವು ಎದ್ವಿ ಎಂತೀವಿ ಇಲ್ಲ ಜಾಗರಾವಸ್ಥಾ ಪರಮಾತ್ಮನೇ ವಿಷರೂಪದಿಂದ ನಾವು ಮಲಗಿದ್ವಿ ನಿದ್ದೆ ಮಾಡಿದ್ವಿ ಇಲ್ಲ ತಾನೆ ತಾನೇ ಪ್ರಾಜ್ಞಾನಾಮಕನಾಗಿ ಜೀವನನ್ನು ಅಲಂಘಿಸ್ಕೊಂಡ್ರೂ ಮಾತ್ರ ನಿದ್ದೆ ಇಲ್ಲದೆ ಇದ್ದರೆ ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟೇ ನಿದ್ದೆಗಳಿಗೆ ತಗೊಂಡ್ರೂ ನಿದ್ದೆ ಏನು ಬರೋದಿಲ್ಲ ಅದೇ ನಾವೇ ನಮ್ಮ ಸ್ವಪ್ನವನ್ನು ಕಂಡ್ವಿ ಇಲ್ಲ ತೈಜಸ್ವರೂಪಿ ಪರಮಾತ್ಮನೇ ನಮಗೆ ಸ್ವಪ್ನವನ್ನು ತೋರಿಸ್ತಾನೆ ಸೂಚನಾ ಸ್ವಪ್ನ ಉಚ್ಚತೆ ಮುಂದಾಗೋದನ್ನೇ ಸ್ವಪ್ನದಲ್ಲಿ ತಿಳಿಸ್ತಾನೆ ಹೀಗೆ ನಮ್ಮಲ್ಲಿ ನಡೆಯುವಂಥ ಎಲ್ಲ ಕ್ರಿಯೆಯು ಕೂಡ ಭಗವಂತನ ಅಧೀನ ಜೀವ ಅಸ್ವತಂತ್ರ ಪರಮಾತ್ಮ ಕೊಟ್ಟ ಜ್ಞಾನ ಕ್ರಿಯಾ ಇಚ್ಛ ಅದರಿಂದನೇ ಕಾರ್ಯಗಳು ಭಗವಂತನ ಅಧೀನದಲ್ಲಿ ಅಂದರೆ ಪರಾಧೀನ ಕರ್ತೃತ್ವ ಹೊರತು ಜೀವನಿಗೆ ಅಸ್ವಾತಂತ್ರ ಅನ್ನೋದು ಎಲ್ಲ ಅವಸ್ಥೆಗಳಲ್ಲೂ ಕೂಡ ಇದ್ದೇ ಇದೆ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತ ಅವಸ್ಥೆ ಆದ್ದರಿಂದ ಪರಮಾತ್ಮನನ್ನು ಸ್ಮರಣೆ ಮಾಡಲೇಬೇಕು ಅನಿಮಿತ್ತ ಉಪಕಾರ ಅನಂತ ಉಪಕಾರ ಮಾಡುವ ಪರಮಾತ್ಮ ಅನಿಮಿತ್ತ ಬಂಧುವಾಗಿ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾನೆ ಸ್ನಾನ ಮಾಡುವಾಗ ಅಂಥೇಳದೆ ಮೈದೊಳುವಾಗ ಅಂತ ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಇಂತಹ ಸ್ಮರಣೆ ಸ್ತ್ರೀಯರಿಗೂ ವಿಹಿತ ಅಂತ ತಿಳಿಸ್ತಾರೆ ಸ್ತ್ರೀಯರಿಗೆ ಉತ್ಸವಾದಿ ವಿಶೇಷ ಪ್ರಸಂಗಗಳನ್ನು ಹೊರತುಪಡಿಸಿ ಉಳಿದಂತೆ ಶಿರಸ್ನಾನ ಅನ್ನೋದು ಹೇಳಿಲ್ಲ ಕುಲ ಸ್ತ್ರೀತು ಶಿರಸ್ನಾನಂ ಉತ್ಸವೇ ಸ್ನಾತುತೈಲತಃ ಅಂದರೆ ಅವರಿಗೆ ವಿಶೇಷ ಪ್ರಸಂಗಗಳಲ್ಲಿ ಮಾತ್ರ ತೈಲಾಭ್ಯಂಜನ ಅಂತ ಅದನ್ನು ಬಿಟ್ಟರೆ ಪೈತೃಕೆ ಪಿತೃಶ್ರದ್ಧ ಇದ್ದಾಗ ಶಿರಸ್ನಾನ ಇತ್ಯಾದಿ ಹೇಳಿರುವಂಥದ್ದು ಆದ್ದರಿಂದ ಪರಮಾತ್ಮ ಸದಾ ಭಕ್ತರ ಜೊತೆಗೇ ಇದ್ದರೂ ಸ್ಮರಿಸುವವರ ಜೊತೆಗೆ ವಿಶೇಷವಾಗಿ ಅನುಗ್ರಹಕನಾಗಿ ಅಲ್ಲಿ ಸನ್ನಿಹಿತನಾಗ್ತಾನೆ ವಿಶೇಷವಾಗಿ ಅನುಗ್ರಹಾದಿಗಳನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ ಆಸೀನಸ ಶಯಾನಸ ತಿಣತೋಪಿವಮಸ್ವ ಪುಂಡರೀಕಾಕ್ಷಹೃದಯೇ ಮಮ ಸರ್ವದ ಹೀಗೆ ಪರಮಾತ್ಮ ಜೀವರ ಜೊತೆಗೆ ನಿತ್ಯಾಭಿಯೋಗಿ ಆಗಿ ಇರ್ತಾನೆ ಸ್ಮರಣೆ ಮಾಡಿದರೆ ವಿಶೇಷವಾಗಿ ರಕ್ಷಕನಾಗ್ತಾನೆ ಮಲಗುವಾಗಲೇ ಏಳುವಾಗಲೇ ಈ ರೀತಿ ಸದಾ ಭಗವಂತನ ನಾಮಸ್ಮರಣೆ ಮಾಡಿದವರು ಯಾರು ಅಂದರೆ ಭಾಗವತ ತಿಳಿಸ್ತಾ ಇದೆ ಪ್ರಹ್ಲಾದ ಪ್ರಹ್ಲಾದರಾಜರು ಕುಳಿತಿರುವಾಗ ತಿರುಗಾಡುವಾಗ ಉಣ್ಣುವಾಗ ಮಲಗುವಾಗ ಕುಡಿಯುವ ಸಂದರ್ಭದಲ್ಲಿ ಮಾತನಾಡುವಾಗ ಆಸೀನ ಪರ್ಯಟನ್ ಅನಶ್ಟನ್ ಶಯಾನಃ ಪ್ರತಿಭನ್ ಭುವನ್ ಈ ರೀತಿ ಎಲ್ಲ ಕಾಲದಲ್ಲೂ ಹರಿರಾಮ ಸ್ಮರಣೆಯನ್ನು ಮಾಡಿರುವಂತಹ ಏಕಾಗ್ರ ಭಕ್ತ ಅಂದ್ರೆ ಯಾಂತ್ರಿಕವಾಗಿ ಮಾಡಿದ ಅಂತ ಅರ್ಥ ಅಲ್ಲ ಯಾಂತ್ರಿಕವಾಗಿ ಮಾಡಿದರೆ ವಿಶೇಷ ಪುಣ್ಯವು ಬರಲ್ಲ ಕ್ರಮಕ್ಷಯವನು ಆಗೋದಿಲ್ಲ ಆದ್ದರಿಂದ ಏಕಾಗ್ರತೆಯಿಂದ ಜ್ಞಾನ ಭಕ್ತಿ ಪುರಸ್ಸರವಾಗಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಪ್ರಹ್ಲಾದರಾಜರು ಅದೇ ರೀತಿಯಾಗಿ ಮಾಡ್ತಾ ಇದ್ದರು ಪ್ರಹ್ಲಾದರಾಜರು ಆ ಎಲ್ಲ ಆಸೀನ ಪರ್ಯಟನ್ ಅನಸ್ಟನ್ ಇತ್ಯಾದಿ ಎಲ್ಲವನ್ನು ಕೂಡ ನಾನು ಸಂದದ ಏತಾನೆ ಗೋವಿಂದ ಪರಿರಂಬಿತಹ ಅಂದರೆ ನನಗಾಗಿ ಈ ಕೆಲಸವನ್ನೆಲ್ಲ ಮಾಡ್ತಿದ್ದೀನಿ ನಿಂತು ಚಿಂತನೆಯನ್ನು ಮಾಡ್ತಿರಲಿಲ್ಲ ಕೇವಲ ಭಗವಂತನಿಗಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ ಈ ರೀತಿಯಾಗಿ ನಾನು ಸಂದದೇ ಅಂದರೆ ಹಾಗೆ ಪ್ರಹ್ಲಾದ ಅನುಸಂಧಾನವನ್ನು ಮಾಡಿ ಇದು ಹರಿಪೂಜೆ ಅಂತಲೇ ಚಿಂತನೆಯನ್ನು ಮಾಡ್ತಿದ್ದ ಸಕಲ ಟಾವಿಲಿ ಅವನ ತತ್ತನ್ನಾಮ ರೂಪವೇ ಆರಾಧ್ಯ ಹೊರತು ನಾನು ಆರಾಧ್ಯ ಅಲ್ಲ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಿದ್ದ ಪ್ರಹ್ಲಾದ್ ರಾಜರು ಮಲಗುವಾಗ ನಿದ್ದೆಯ ಮಾಡಯ್ಯ ಹರಿಧ್ಯಾನಾನದಿಂದ ಅಂತ ಹೇಳಿದಂಗೆ ಪ್ರಾಜ್ಞೆ ರೂಪಿ ಭಗವಂತನ ಧ್ಯಾನ ಮಾಡ್ತೀನಿ ಅಂತ ಅನುಸಂಧಾನ ಮಾಡ್ತಿದ್ದ ಹೇಳಬೇಕಾದ್ರೆ ವಿಶ್ವನಾಮಕನಿಗೆ ಬಾಹ್ಯ ಪೂಜೆ ಮಾಡ್ತೀನಿ ಅಂತ ಹೇಳಬೇಕು ಅಂತ ತಿಳಿಸ್ತಿದ್ದ ಬಾಲಕರ ಹತ್ತಿರ ಕೂತು ಮಾತಾಡುವ ಸಂದರ್ಭದಲ್ಲಿ ಅವರೊಳಗಿರುವ ಭಗವಂತನ ಜೊತೆಗೇ ಮಾತಾಡ್ತೀನಿ ಈ ಅನುಸಂಧಾನ ತನ್ನ ಮನೆಯೊಳಗೆ ತಾನು ಕೆಲಸ ಮಾಡಬೇಕಾದ್ರೆ ದೇವರ ಮನೆ ದೇವರ ಗೃಹ ಅಲ್ಲಿ ಕೆಲಸಗಳನ್ನು ಮಾಡ್ತೀನಿ ಮೈ ತೊಳೆವಾಗ ಅಂದರೆ ತನ್ನ ಬಿಂಬರೂಪನಿಗೆ ಅಭಿಷೇಕ ಅಂತ ಶ್ರೀವರನಿಗೆ ಅಭಿಷೇಕವೆಂದರೆ ದೀವ ಸುಂದರೆಯೊಳಗೆ ಬಲ್ಲವರಾವ ಜಲದಲ್ಲಿ ಬೆಂದರೆಯು ಸರಿ ಆ ರೀತಿಯಾಗಿ ಅಂತರ್ಯಾಮಿ ಭಗವಂತನಿಗೆ ಅಭಿಷೇಕ ಚಿಂತನೆಯಿಂದ ಸ್ನಾನಾದಿಗಳನ್ನು ಮಾಡ್ತಿದ್ದ ಮೆಲುವಾಗ ಬಿಂಬನಿಗೆ ಉಣಿಸ್ತೀನಿ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡ್ತಿದ್ದ ಪ್ರಹ್ಲಾದ ಹೀಗೆ ಭಗವಂತನ ಆಯ ನಾಮ ರೂಪಗಳ ಜೊತೆಗೆ ಪ್ರಹ್ಲಾದ ಎಲ್ಲ ವ್ಯವಹಾರಗಳನ್ನು ಚೆನ್ನಾಗಿ ಮಾಡಿ ಅದನ್ನ ಕೇವಲ ಹರಿ ಪ್ರೀತಿಗಾಗಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುತ್ತಿದ್ದ ಇದರ ಫಲವಾಗಿ ಭಗವಂತ ಅವನ ಬಳಿಯೇ ಸದಾ ಇರ್ತಿದ್ದ ಹೇಗೆ ಇರ್ತಿದ್ದ ಅಂದರೆ ಬಳಿಯಲಿಪ್ಪನು ಒಂದ ರಕ್ಷಣ ಬಿಟ್ಟಗಲನವರ ಪ್ರಹ್ಲಾದ ಗೋವಿಂದ ಪರಿಲಂಬಿತನಾಗಿದ್ದ ಅಂದರೆ ಗೋವಿಂದನಿಂದ ಧ್ಯಾನದಲ್ಲಿ ಅಲಿಂಗಿತನಾಗಿದ್ದ ಅಂತ ಅರ್ಥ ಸದಾ ಹೃದಯದಲ್ಲಿ ಒಂದು ಅರಕ್ಷಣೆ ಬಿಟ್ಟಗಲದೇ ಇದ್ದ ಅಂತ ಭಾಗವತ ಹೇಳ್ತಾ ಇದ್ದಾರೆ ಹೀಗೆ ಸದಾ ಹರಿಧ್ಯಾನಾನದಲ್ಲಿ ಇರುವಂತ ರತನಾದ ಭಕ್ತ ಸದಾ ಧ್ಯಾನದಲ್ಲಿ ಅವನ ಬಳಿ ಇರ್ತಾನೆ ಅವನು ಇವನ ಬಳಿ ಅರಕ್ಷಣೆ ಬಿಡದೆ ಭಗವಂತ ಇರ್ತಾನೆ ಅವನ ಆಲಿಂಗನ ಸುಖದಲ್ಲಿ ಭಕ್ತ ಮೈಮರೆತರು ಎಲ್ಲ ಕೆಲಸವನ್ನು ಕೂಡ ಅವನ ಪೂಜಾರೂಪವಾಗಿ ಚೆನ್ನಾಗಿಯೇ ಭಕ್ತನಾದವನು ಮಾಡ್ತಾನೆ ಕರ್ಮವಿಧಿಗಳನ್ನು ಚಾಚು ಚಪ್ಪದೆ ಶ್ರದ್ಧೆಯಿಂದ ಅನುಸಂಧಾನಪೂರ್ವಕವಾಗಿ ಮಾಡಿ ಅದನ್ನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ ಅನುಸಂಧಾನದಿಂದ ಭಗವಂತನಿಗೆ ಪುನಃ ಸಮರ್ಪಣೆಯನ್ನು ಮಾಡ್ತಾನೆ ಆ ದೈತ್ಯ ಬಾಲಕರಿಗೆ ಹೇಳ್ತಿದ್ದ ಅಸುರಬಾಲಕರೆ ಹರಿ ಹರಿಪೂಜೆ ಮಾಡೋದು ಕಷ್ಟ ಏನಲ್ಲ ಯಾಕೆಂದರೆ ಭಗವಂತ ಎಲ್ಲರ ಒಳಗೂ ಹೊರಗು ಬಿಂಬನಾಗಿ ನಮ್ಮ ಹತ್ರದಲ್ಲೇ ಇದ್ದಾನೆ ಅಂತ ಈ ರೀತಿಯಾಗಿ ದೈತ್ಯ ಬಾಲಕರಿಗೆ ಉಪದೇಶವನ್ನು ಪುಟ್ಟ ಬಾಲಕ ಪ್ರಹ್ಲಾದ ಆದ್ದರಿಂದ ಕಲುಷ ದೂರನ ದೋಷದೂರ ಗುಣಪರಿಪೂರ್ಣನಾಗಿರುವಂತಹ ಭಗವಂತನನ್ನು ಸಕಲ ಟಾವಿಲಿ ತಿಳಿಯೇ ಸರ್ವತ್ರ ವ್ಯಾಪ್ತ ಅಂತ ತಿಳ್ಕೊಂಡು ತತ್ತನ್ನಾಮ ರೂಪವ ಆಯಾ ರೂಪ ನಾಮಗಳಿಂದ ಬಳಿಯಲಿಪ್ಪನು ಪರಮಾತ್ಮ ಅಂತ ಚಿಂತನೆ ಮಾಡಿದರೆ ಒಂದರ ಕ್ಷಣ ಈ ರೀತಿ ಚಿಂತನೆ ಮಾಡೋರನ್ನು ಭಗವಂತ ಒಂದು ಕ್ಷಣವು ಬಿಟ್ಟು ಅಗಲೋದಿಲ್ಲ ಅಂತ ತಿಳಿಸ್ತಾರೆ